ಶೇಖದಾಲ್ ಗುಂಡಪ್ಪನವರು ವ್ರಂಶ ವೃತ್ತಾಂತವನ್ನು ಅದಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನು ಬೇರೆ ದಾಖಲೆ ರುಜುವಾತುಗಳನ್ನು ಬರೆದಿಡುವ ವಾಡಿಕೆ ನಮ್ಮ ಜನದಲ್ಲಿಲ್ಲ ಯುರೋಪಿಯನ್ನರಲ್ಲಿ ಈ ವಾಡಿಕೆ ಕೊಂಚ ಉಂಟೆಂದು ತೋರುತ್ತದೆ ಅವರಲ್ಲಿ ಎಳೆಮಗುವಿನ ಬ್ಯಾಪ್ಟಿಸ್ಮ್ ಎಂದರೆ ಜ್ಞಾನದೀಕ್ಷೆಯ ಸಂಸ್ಕಾರ ನಡೆದದಕ್ಕೆ ಮಗು ಹುಟ್ಟಿದ ಪ್ರದೇಶದ ಗೊತ್ತಾದ ಚರ್ಚಿನಲ್ಲಿ ದಾಖಲೆ ಇರುತ್ತದೆ ಅದರಿಂದ ಹುಟ್ಟಿದ ದಿನ ತಂದೆ ತಾಯಿ ಮೊದಲಾದ ವಿವರಗಳನ್ನು ಗುರುತು ಮಾಡಲಾಗುತ್ತದೆ ವಯಸ್ಕರಾದವರು ಡೈರಿ ಅಥವಾ ಜಿನಚರಿಯ ಪುಸ್ತಕ ಬರೆದಿಡುವ ಪದ್ಧತಿ ಇದೆ ಇದರಿಂದ ಹೆಚ್ಚು ಸಂಗತಿಗಳು ತಿಳಿದು ಬರುತ್ತವೆ ಇದಕ್ಕಿಂತ ಹೆಚ್ಚಾಗಿ ಒಬ್ಬರಿ ಒಬ್ಬೊಬ್ಬರೊಬ್ಬರಿಗೆ ಬರೆದ ಕಾಗದಗಳನ್ನು ಜೋಪಾನವಾಗಿ ಜೋಡಿಸಿಡುವ ಅಭ್ಯಾಸ ಹೀಗೆ ನಾಲ್ಕಾರು ಬಗೆಯ ದಾಖಲೆಗಳಿಂದ ಒಂದು ಮನೆತನದ ಚರಿತ್ರೆಯನ್ನು ಕೊಂಚಮಟ್ಟಿಗೆ ನಿಷ್ಕರ್ಷ ಮಾಡಿ ತಿಳಿಯಲಾಗುತ್ತದೆ ಈ ಸಣ್ಣ ಸಾಮಗ್ರಿ ದೇಶ ಚರಿತ್ರೆಗೆ ಕೊಂಚಮಟ್ಟಿಗೆ ಮೂಲ ಸಾಮಗ್ರಿಯಾಗುತ್ತದೆ ನಮ್ಮ ಜನ ಈ ಸಂದರ್ಭವನ್ನು ಗ್ರಹಿಸಿ ತಮ್ಮ ತಮ್ಮ ಮನೆತನಗಳಿಗೆ ಸಂಬಂಧಪಟ್ಟ ಮುಖ್ಯ ಮುಖ್ಯ ಸಂಗತಿಗಳನ್ನು ಬರಹದಲ್ಲಿ ಗುರುತಿಸಿಡುವುದು ಮುಂದಿನ ಪೀಳಿಗೆಗೆ ಉಪಯುಕ್ತವಾದೀತು ಅಹನ್ಯ ನನ್ನ ವಂಶದ ಚರಿತ್ರೆಗೆ ನಾನು ಹಿರಿಯರಿಂದ ಆಗಾಗ ಕೇಳಿದ ಸಂಗತಿಗಳ ವಿನ ಹೆಚ್ಚು ತಿಳಿದುಕೊಳ್ಳಲು ನನಗೆ ಯಾವ ಮೂಲ ಸಾಮಗ್ರಿಯೂ ಇಲ್ಲ ನನಗೆ ತಿಳಿದು ಬಂದಿರುವುದರಿಂದ ಇಷ್ಟು ಹೇಳಬಹುದು ನನ್ನ ಪೂರ್ವಿಕರಲ್ಲಿ ಮಹತ್ವಕ್ಕೇರಿದವರು ಯಾರು ಕಾಣುವುದಿಲ್ಲ ಪಂಡಿತರು ಯಾರು ಇದ್ದಂತೆ ತೋರುವುದಿಲ್ಲ ಅಧಿಕಾರಸ್ಥರಿರಲಿಲ್ಲ ಮಂತ್ರಿತ್ವ ಸೇನಾದಿ ಸೇನಾದಿತ್ವ ಮೊದಲಾದ ಬಾಲಿ ಹುದ್ದೆಗಳಿಗೆ ಹತ್ತಿದವರಿರಲಿಲ್ಲ ಶೂರರು ಸಾಹಸಗಳು ಇರಲಿಲ್ಲ ಐಶ್ವರ್ಯವಂತರು ಅವರಲ್ಲಿ ಯಾರಿಗೂ ತಿಳಿದದ್ದಲ್ಲ ಅವರಲ್ಲಿ ದಾನ ಮಾಡಿದವರು ಲೋಕೋಪಕಾರಿಗಳು ತಪಸ್ವಿಗಳು ಇದ್ದಂತೆ ನನಗೆ ತೋರುವುದಿಲ್ಲ ನನ್ನ ಪೂರ್ವಿಕರೆಲ್ಲ ಸಾಮಾನ್ಯರು ಸಾಮಾನ್ಯ ಜನರಲ್ಲಿ ಅತಿಸಾಮಾನ್ಯರು ಎಲ್ಲರಂತೆ ಹೊಟ್ಟೆ ಹೊರೆದುಕೊಂಡು ಜೀವನ ನಡೆಸಿದವರು ಅವರಿಗೆ ಅಂದಂದಿನ ಜೀವನ ನಡೆಸುತ್ತಿದ್ದದೆ ಮಹಾಸಾಧನೆಯಾಗಿದ್ದಿರಬೇಕು ಉಂಡರು ಕೈಗೆ ಬಂದದ್ದನ್ನು ಅದರಲ್ಲಿ ಅಂತಹದ್ದು ಬೇಕು ಇಂಥದ್ದು ಬೇಕು ಎಂಬ ಮೇಲ್ಮೇಲಿನ ಕೋರಿಕೆಗಳಿಗೆ ಅವರಿಗೆ ಪುರುಷತ್ತಿರಲಿಲ್ಲವೆನಿಸುತ್ತದೆ ಅವರ ಮನಸ್ಸು ಮೇಲ್ಮಟ್ಟಕ್ಕೆ ಹತ್ತಲೇ ಇಲ್ಲ ದೇಹ ಧಾರಣೆ ಅಷ್ಟರಲ್ಲಿ ಅವರಿಗೆ ತೃಪ್ತಿ ವಂಶ ಬೆಳೆಸಿದರು ಆ ಕಾಲದಲ್ಲಿ ರೂಢಿಯಾಗಿದ್ದ ಮದುವೆ ಮುಂಜಿಗಳನ್ನು ಹಬ್ಬ ಹರಿದಿನಗಳನ್ನು ಆಯಾ ಸಂದರ್ಭದಲ್ಲಿ ಅನುಕೂಲಿಸಿದಂತೆ ನಡೆಸಿದರು ಕಾಲ ಬಂದಾಗ ಕಣ್ಣು ಮುಚ್ಚಿದರು ಇದೇ ಅವರ ಬಾಳು ನನ್ನ ವಂಶವನ್ನು ಕುರಿತು ನಾನು ಹೆಮ್ಮೆಯಾದದ್ದೇನನ್ನು ಹೇಳಿಕೊಳ್ಳುವಂತಿಲ್ಲ ನಮ್ರತೆ ಅವರಲ್ಲಿತ್ತೆಂದು ನಾನು ತಿಳಿದುಕೊಂಡಿರುವ ಒಂದು ಗುಣವೇನೆಂದರೆ ನಮ್ರತೆ ಅವರು ತಮಗಿದ್ದ ಮಿತಿಗಳನ್ನು ಕಂಡುಕೊಂಡಿದ್ದರು ಹೆಚ್ಚು ತಲೆಹರಟೆಗೆ ಹೋಗಲಿಲ್ಲ ಬಡವಾನಿ ಅಡಗಿದ ಹಾಗಿರು ಇದನ್ನು ಅವರು ಗ್ರಹಿಸಿದ್ದರು ಅವರು ವಂಶಕತೆಯನ್ನು ಬರೆದಿಡದೆ ಹೋದದ್ದಕ್ಕೆ ಈ ನೈಜವಾದ ನಮ್ರತೆ ಒಂದು ಕಾರಣವಿರಬಹುದು ನಾವೇನು ಮಹಾ ನಮ್ಮದೇನು ಮಹಾ ಎಂಬುದು ಅವರ ಭಾವನೆ ಇದರ ಜೊತೆಗೆ ಇನ್ನೊಂದು ಕಾರಣ ಸೇರಿರಬಹುದು ನನ್ನ ಪೂರ್ವಿಕರು ಜೀವನಕ್ಕಾಗಿ ಪರದಾಡಬೇಕಾಗಿದ್ದವರು ಅಂದಿನ ಊಟಕ್ಕಾಗಿ ದುಡಿಯುವುದೇ ಅವರಿಗೆ ಸಾಕಾಗಿತ್ತು ಒಂದು ಕಡೆ ಸಾವಧಾನವಾಗಿ ಕುಳಿತು ತಮ್ಮ ಜ್ಞಾಪಕಗಳನ್ನು ಮೇಲಕ್ಕೆತ್ತಿಕೊಂಡು ಬರೆಯುವಷ್ಟು ವಿಶ್ರಾಂತಿ ಅವರಿಗೇ ಇರಲಿಲ್ಲ ಬರವಣಿಗೆಯ ಕೆಲಸ ಸಾಮಾನ್ಯ ಮನುಷ್ಯನಿಗೆ ಭಾರೀ ಕೆಲಸ ಪ್ರಯಾಸದೆನಿಸುತ್ತದೆ ಆ ಕೆಲಸವನ್ನು ಕೆಲಸಕ್ಕೆ ಪುರುಷೊತ್ತು ನೆಮ್ಮದಿಯೂ ಊಟದ ಅಲೆದಾಟದಲ್ಲಿರುವವರಿಗೆ ಲೇಖನ ಕಾರ್ಯಕ್ಕೆ ಅವಶ್ಯವಾದ ವಿರಾಮ ಹೇಗೆ ದೊರೆಯಬೇಕು ಹೀಗೆ ನನ್ನ ಪೂರ್ವಿಕರಿಗೆ ಸ್ವಂತ ಚರಿತ್ರೆಯನ್ನು ಬರೆಯುವ ಉತ್ಸಾಹವಿಲ್ಲದೆ ಹೋಯಿತು ಸರ್ವಸಾಮಾನ್ಯ ಆಲೋಚನೆ ಮಾಡಿದರೆ ಅವರ ಲೇಖನ ನ್ಯೂನತೆಯಿಂದ ಯಾರಿಗೂ ನಷ್ಟವೇನೂ ಆಗಿಲ್ಲವೆಂದು ನನ್ನ ಮನಸ್ಸಿಗೆ ತೋರುತ್ತದೆ ದೇಶ ದೊಡ್ಡ ವಸ್ತು ಎಂಬುದೇನೋ ನಿಜ ವಂಶ ಅದಕ್ಕೆ ಅವಶ್ಯವಾದ ಮೂಲ ಸಾಮಗ್ರಿ ನಿಜ ಆದರೆ ಈ ವಿಷಯವನ್ನು ಮತ್ತೊಂದು ಪಕ್ಕದಿಂದ ನೋಡೋಣ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ತನ್ನ ತನ್ನ ಕುಲಾನುಪೂರ್ವಿಯನ್ನು ಬರೆದಿಡುತ್ತಾ ಹೋದರೆ ಅದನ್ನೆಲ್ಲಾ ಓದುವವರಾರು ಸಂಗ್ರಹ ಮಾಡುವವರಾರು ವಿಶೇಷಾಂಶವಿರುವುದು ದೇಶದ ಸಾವಿರ ಮನೆತನಗಳ ಪೈಕಿ ಒಂದರ ಚರಿತ್ರೆಯಲ್ಲಿ ಅಥವಾ ಎರಡರ ಚರಿತ್ರೆಯಲ್ಲಿ ಮಿಕ್ಕ 998 ಮನೆಗಳ ಕತೆ ಒಟ್ಟಿನ ಮೇಲೆ ಒಂದರಂತೆ ಇನ್ನೊಂದಿರುತ್ತದೆ ರಾವಣ್ಣನ ಮನೆಯಲ್ಲಿ ಹಿಟ್ಟು ಸಾರು ಭೀಮಣ್ಣನ ಮನೆಯಲ್ಲಿಯೂ ಅದೇ ಶಾಮಣ್ಣನ ಮನೆಯಲ್ಲಿಯೂ ಅದೇ ಸಾರಿಗೆ ಬದಲು ಹುಳಿ ಇರಬಹುದು ಇನ್ನೊಬ್ಬನ ಮನೆಯಲ್ಲಿ ಗೊಜ್ಜಿರಬಹುದು ಹೀಗೆ ಸಣ್ಣ ಬದಲಾವಣೆಗಳಿರಬಹುದೇ ಹೊರತು ಹಿಟ್ಟಿನ ಮುದ್ದೆ ಸರ್ವಸಾಮಾನ್ಯ ಸಾಮಾನ್ಯ ಈ ಸರ್ವ ಸಾಮಾನ್ಯ ದರ್ಜೆಗೆ ಸೇರಿದ್ದವರು ನನ್ನ ಪೂರ್ವಿಕರು ಈಗ ಆ ಪೂರ್ವಿಕರ ಕತೆಗೆ ಹೊರಡುತ್ತೇನೆ ನನಗೆ ತಿಳಿದಿರುವುದು ನನ್ನ ಮುತ್ತಂಜ ಮುತ್ತಜ್ಜಂದಿರು ಶೇಖದಾರ್ ಗುಂಡಪ್ಪನವರ ಕಾಲದಿಂದ ಈಚಿನ ಸಂಗತಿ ಅವರಿಗೆ ಹಿಂದಿನ ಸಂಗತಿ ನನಗೆ ತಿಳಿಯದು ಅದನ್ನು ತಿಳಿಯ ಪಡಿಸಬಲ್ಲ ಹಿರಿಯರು ಈಗ ಯಾರು ಬದುಕಿರುವಂತಿಲ್ಲ ದ್ರಾವಿಡ ಜನಾಂಗ ದ್ರಾವಿಡ ಬ್ರಾಹ್ಮಣ ವರ್ಗದಲ್ಲಿ ಅನೇಕ ಪಂಗಡಗಳುಂಟು ಒಡಮ ವಾದ್ಯಮ ಅಷ್ಟಸಹಸ್ರ ಬೃಹಚರಣ ಇತ್ಯಾದಿ ಬೃಹಚ್ಚರಣ ಎಂಬುದರಲ್ಲಿ ಪಂಗಡಗಳುಂಟು ಖಂಡ್ರಮಾಣಿಕ್ಯ ಪಳಮಾನೂರು ಅರವದಳ ಮೊಳನಾಡು ಮಂಜಾಪುತ್ತೂರು ತಿರುವಣ್ಣಾಮಲಾಯಿ ಬೃಹಚ್ಚರಣರು ಇತ್ಯಾದಿ ಸರ್ ಕೆ ಶೇಷಾದ್ರಿ ಅಯ್ಯರವರು ಕಣ್ರಮಾಡಿಕ್ಯ ಕಣ್ರಮಾಡಿಕ್ಯ ಎಂಬುದು ಒಂದು ಅಗ್ರಹಾರ ವೇದಾಂತ ಪರಿಭಾಷಾ ಎಂಬ ಪ್ರಸಿದ್ಧ ಗ್ರಂಥವನ್ನು ಬರೆದ ಧರ್ಮರಾಜಧ್ವರಿ ಎಂಬ ಮಹಾವಿದ್ವಾಂಸನು ಕಣ್ರಮಾಡಿಕ್ಯದವನು ಮೈಸೂರಿನ ಚೀಫ್ ಜಸ್ಟಿಸ್ ಆಗಿದ್ದ ಚಂದ್ರಶೇಖರ್ ಅಯ್ಯರವರು ಪಳಮಾನೂರು ಬೃಹಚರಣರು ಸರ್ ಪಿ ಎಸ್ ಶಿವಸ್ವಾಮಯ್ಯರು ಮೊಳನಾಡು ನಾವು ಮಂಜಾಪುತ್ತೂರು ಬೃಹತ್ ಚರಣರು ಮಂಜಾ ಎಂಬ ಪದ ಮುಂಜಾ ಎಂಬ ಸಂಸ್ಕೃತ ಮಾತಿಗೆ ಸಂಬಂಧಪಟ್ಟದ್ದಂತೆ ಅದರಿಂದಲೇ ಕನ್ನಡದ ಮುಂಜಿ ಬಂದಿರುವುದು ಮುಂಜಾ ಎಂಬುದು ಒಂದು ಬಗೆಯ ಅದರಿಂದಲೇ ಮೌಂಜಿ ಇದು ಉಪನಯದ ಕಾಲದಲ್ಲಿ ವಟುವಿಗೆ ಸುತ್ತಿಸುವ ಉಡುದಾರ ಮೇಕಲಾ ಉಡುದಾರ ಮೇಕಲಾ ಅತಿ ಪುರಾತನ ಕಾಲದಲ್ಲಿ ಈ ಮೌಂಜಿ ಸಂಸ್ಕಾರವು ಹೆಣ್ಣು ಮಕ್ಕಳಿಗೆ ಕೂಡ ವಿಹಿತವಾಗಿತ್ತಂತೆ ಏವಂಚ ಮಂಜಾ ವೈದಿಕ ಕರ್ಮಗಳಿಗೆ ವಿಶೇಷವಾಗಿ ದರ್ಬೆಗೆ ಸಂಬಂಧಪಟ್ಟಿದ್ದವರ ಗ್ರಾಮ ಯಾವ ಊರಿನಲ್ಲಿ ಹುಲ್ಲು ಪುತ್ತು ಎಂದರೆ ಹುತ್ತಗಳು ಇದ್ದವೋ ಅದು ಮಂಜಾಪುತ್ತೂರು ಮಂಜಾಪುತ್ತೂರು ಗ್ರಾಮ ಈಗಲೂ ಇದೆ ತಿರುಚುನಾಪಲ್ಲಿಯಿಂದ ಆಚೆಗೆ ತಿರುಚುನಾಪಲ್ಲಿಗೂ ಸಿದ್ದರ್ ಕೊಯಿಲ್ ಎಂಬ ಊರಿಗೂ ನಡುವೆ ಪೂರ್ವಕಾಲದಲ್ಲಿ ಅದು ವೈದಿಕ ಬ್ರಾಹ್ಮಣರ ಅಗ್ರಹಾರ ಈಗ ಸುಮಾರು ನಲವತ್ತೈದು ಮನೆಗಳಿರುವ ಹಳ್ಳಿ ಅಲ್ಲಿತ ವೈದಿಕ ಬ್ರಾಹ್ಮಣರು ಜೀವನೋಪಾಯ ಹುಡುಕುವುದರಲ್ಲಿ ಊರು ಬಿಟ್ಟರು ಬೃಹ್ ಚರಣದವರನ್ನು ಎಂದು ಕರೆಯುತ್ತಿದ್ದರಂತೆ ಬೃಹದಾಚರಣ ಎಂದರೆ ದೊಡ್ಡ ದೊಡ್ಡ ಆಚಾರಗಳುಳ್ಳವರು ಎಂದರ್ಥ ಕರ್ಮನಿಷ್ಠರು ಯಜ್ಞಯಾಗಾದಿ ಕರ್ಮಶ್ರದ್ಧೆಯುಳ್ಳವರು ಅವರಲ್ಲಿ ಕೆಲವರು ವೇದದಲ್ಲಿಯೂ ಮೀಮಾಂಸಾದಿ ಶಾಸ್ತ್ರಗಳಲ್ಲಿಯೂ ಪಾರಂಗತರಾಗಿದ್ದವರು ಗ್ರಂಥಗಳನ್ನು ಬರೆದವರು ಜೀವನಾರ್ಥ ಸುಮಾರು 600 ವರ್ಷಗಳ ಹಿಂದೆ ಬಹುಶಃ ಕ್ರಿಸ್ತಶಕ ಹದಿನಾಲ್ಕನೆಯ ಶತಮಾನದ ಸುಮಾರಿನಲ್ಲಿ ನನ್ನ ಪೂರ್ವಿಕರು ಮೈಸೂರು ಸೀಮೆಗೆ ಬಂದಿರಬೇಕು ಅವರು ಜೀವನಾರ್ಥಿಗಳಾಗಿಯೇ ಬಂದರೆಂದು ನನ್ನ ಊಹೆ ಅದು ವಿಜಯನಗರದ ಸ್ಥಾಪನೆಯಾದ ತರುವಾಯದ ತರುವಾಯದ ಕಾಲ ಆ ಕಾಲದಲ್ಲಿ ಭೂಸ್ವತ್ತಿಲ್ಲದ ಬ್ರಾಹ್ಮಣ ಜನ ಇಲ್ಲಿಗಲ್ಲಿಗೆ ಅಲೆದಾಡುತ್ತಿದ್ದರೆಂದು ತೋರುತ್ತದೆ ಹಾಗೆ ಒಂದು ಗೊತ್ತಾದ ನೆಲೆಮನೆಯಿಲ್ಲದೆ ಜೀವನೋಪಾಯಕ್ಕಾಗಿ ಅಲೆದಾಡಿದರು ಅಂತ ಅಲೆದಾಟಿಕರ ಪಂಗಡಗಳಲ್ಲಿ ಮಂಜಾಪುತ್ತೂರಿನದು ಒಂದು ಅವರು ಕೊಯಮತ್ತೂರು ಶಾಲೆದ ಜಿಲ್ಲೆಗಳ ಮಾರ್ಗವಾಗಿ ಮೈಸೂರು ಸೀಮೆಗೆ ಬಂದವರು ಅವರಲ್ಲಿ ಕೆಲವರು ಬೆಂಗಳೂರು ಜಿಲ್ಲೆಯ ಆನೆಕಲ್ ಸರ್ಜಾಪುರ ಮಾರ್ಗದಲ್ಲಿ ಬಂದವರು ಕೆಲವರು ಮಾರ್ಗದಲ್ಲಿ ಅಲ್ಲಲ್ಲೇ ನೆಲೆಸಿದರು ಆನೆಕಲ್ಲಿನ ಸಮೀಪದಲ್ಲಿ ಇರುವ ಗುಮ್ಮಾಪುರವೆಂಬ ಹಳ್ಳಿ ಅವರು ನೆಲೆಸಿದ ಸ್ಥಳಗಳಲ್ಲಿ ಒಂದು ಆ ಕಾಲದಲ್ಲಿ ಗುಮ್ಮಳ್ಳಾಪುರ ಕನ್ನಡ ವಿದ್ವಾಂಸರಿಗೂ ವೀರಶೈವ ಮತಸ್ಥರಿಗೂ ಒಂದು ಕೇಂದ್ರ ಸ್ಥಾನವಾಗಿತ್ತೆಂದು ತೋರುತ್ತದೆ ಆ ಸುತ್ತಮುತ್ತ ಅನೇಕ ಪ್ರಾಚೀನ ಶಿವಾಲಯಗಳ ಮತ್ತು ಮಠಗಳ ಅವಶೇಷಗಳು ಉಳಿದುಕೊಂಡಿವೆ ಈ ಸ್ಥಳದಲ್ಲಿ ಬಾಳಿದ ನನ್ನ ಜಾತಿಯ ಮನುಷ್ಯ ಒಬ್ಬಾತ ವೆಂಕಟ ಶರ್ಮ ಎಂಬುವನು ಈತ ಕನ್ನಡ ಕವಿ ರುದ್ರಭಟ್ಟನ ಜಗನ್ನಾಥ ವಿಜಯ ಕಾವ್ಯಕ್ಕೆ ವ್ಯಾಖ್ಯಾನ ಬರೆದಿದ್ದಾನೆಂದು ಪ್ರಾಕ್ತನ ವಿಮರ್ಶ ವಿಚಕ್ಷಣ ಮಹಾ ಮಹೋಪಾಧ್ಯಾಯ ರಸಿಂಹಾಚಾರ್ಯರು ಒಂದು ಕಡೆ ಹೇಳಿದ್ದಾರೆ ರುಮಾಲೆ ಶ್ಯಾಮಭಟ್ಟ ಈ ವೆಂಕಟ ಶರ್ಮನು ನನ್ನ ವಂಶದ ಪೂರ್ವಿಕನಲ್ಲ ನನ್ನ ಪೂರ್ವಿಕ ಶ್ಯಾಮಭಟ್ಟ ಎಂಬ ಈತ ಜನ್ಮತಃ ವೈದಿಕ ವೃತ್ತಿಯವನು ಆದರೆ ಜೀವಿಕೆ ನಡೆಸಲು ಆತ ಒಂದು ಷಾನುಭೋಗಿಕೆಯನ್ನು ಸಂಪಾದಿಸಿ ಲೌಕಿಕನಾಗಿ ಕಚೇರಿಯ ನಿಮಿತ್ತದಿಂದ ರುಮಾಲೆ ಧರಿಸಬೇಕಾಗಿ ಬಂತು ಅಂದಿನಿಂದ ಆತನನ್ನು ಆತನ ರುಮಾಲೆ ಶ್ಯಾಮಭಟ್ಟ ಎಂದು ಕರೆದರು ಕೆಲ ಹಾಸ್ಯಕ್ಕಾಗಿ ಆತನನ್ನು ಹಾಗೆ ಕರೆದಿರಬಹುದು ಬೇರೆ ಕಡೆ ನಾನು ಹೇಳಿದ್ದೇನೆ ಪ್ರಾತಃ ಸ್ಮರಣೀಯರಾದ ನಮ್ಮ ಚಪ್ಪಲ್ಲಿ ವಿಶ್ವೇಶ್ವರ ಶಾಸ್ತ್ರಿಗಳನ್ನು ಶಾಸ್ತ್ರಿ ಭಾವಮಾಕೃತ್ಯ ಮೇಸ್ತ್ರಿ ಭಾವ ಪಾಗತಹ ಎಂದು ಲಘು ಹಾಸ್ಯ ಮಾಡಿದರೆಂದು ಹಾಗಾಯಿತು ನನ್ನ ಪೂರ್ವಿಕರ ರುಮಾಲೆ ಶ್ಯಾಮಟ್ಟರ ಪಾಡು ಶ್ಯಾಮ ಭಟ್ಟರ ತರುವಾಯ ತಲೆಮಾರು ಕಳೆದ ಮೇಲೆ ಹುಟ್ಟಿದವರು ಗುಂಡಪ್ಪನವರು ಅವರ ತಂದೆಯ ಹೆಸರು ವೆಂಕಟಗಿರಿಯಪ್ಪ ಅಥವಾ ವೆಂಕಟರಮಣಯ್ಯ ಎಂದು ಆ ಮಹಾನು ಭಾವನೆಗೆ ಅಣ್ಣ ತಮ್ಮಂದಿದ್ದಿರಬೇಕು ಅವರ ವಂಶ ಈಗಲೂ ಪ್ರವರ್ಧಮಾನವಾಗಿದೆ ಗುಂಡಪ್ಪನವರು ಯಾವ ಊರಿನಲ್ಲಿ ಹುಟ್ಟಿದರೋ ನನಗೆ ಗೊತ್ತಿಲ್ಲ ಅವರ ಜ್ಞಾತಿ ಸಹೋದರರು ಮೂರು ನಾಲ್ಕು ಹಳ್ಳಿಗಳಲ್ಲಿದ್ದರು ತಟ್ಟನಹಳ್ಳಿ ಮೊಟ್ಟನಹಳ್ಳಿ ಸೋಮತ್ತನಹಳ್ಳಿ ಇವು ನಾನು ಕೇಳಿರುವ ಹಳ್ಳಿಗಳು ಗುಂಡಪ್ಪನವರು ಬಹುಶಃ ಸೋಮತ್ತನಹಳ್ಳಿಯವರು ಕಾಮಾಕ್ಷಮ್ಮನವರು ಗುಂಡಪ್ಪನವರ ಹೆಂಡತಿ ಸರ್ಜಾಪುರದ ಕಡೆಯವರು ಆಕೆಯ ಹೆಸರು ಕಾಮಾಕ್ಷಮ್ಮ ಕಾಮಾಕ್ಷಮ್ಮನ ತಂದೆ ಅನುಕೂಲಸ್ಥರಾಗಿದ್ದಿರಬೇಕು ಆತ ತಮ್ಮ ಮಗಳ ಅರಿಶಿನ ಕುಂಕುಮದ ಕರ್ಚಿಗೆಂದು ಮುತ್ತಾನಲ್ಲೂರು ಎಂಬ ಕಡೆ ಎರಡು ಎಕರೆ ಗದ್ದೆಯನ್ನು ಬಳುವಳಿಯಾಗಿ ಕೊಟ್ಟಿದ್ದದ್ದಲ್ಲದೆ ಆಕೆಯ ನಿತ್ಯದ ಗೌರಿ ಪೂಜೆಗಾಗಿ ಒಂದು ಚಿನ್ನದ ಶ್ರೀಚಕ್ರ ಮತ್ತು ಲಕ್ಷ್ಮೀ ವಿಗ್ರಹಗಳನ್ನು ಒಂದು ಜೊತೆ ದೀಪಸ್ತಂಭಗಳನ್ನು ಕೊಟ್ಟಿದ್ದರು ಅವು ನಮ್ಮ ಮನೆಯಲ್ಲಿ ವಂಶ ನಾವು ನಾವು ಅವತರಿಸಲದವರೆಗ ಕಾಣ ಬರುತ್ತಿತ್ತು ಆ ಶ್ರೀಚಕ್ರ ಸುಮಾರು ಎರಡಂಗುಲ ಅಗಲ ಮೂರಂಗುಲ ಉದ್ದ ಇತ್ತು ಅದರ ಒಂದರ್ಧದಲ್ಲಿ ಮಹಾಲಕ್ಷ್ಮಿಯ ಪ್ರತಿಮೆ ಮಿಕ್ಕರ್ಧದಲ್ಲಿ ಶ್ರೀಚಕ್ರದ ರೇಖೆ ಇದ್ದದನ್ನು ನಾನು ನೋಡಿದ್ದೇನೆ ಪ್ರತಿದಿನ ದೇವತಾರ್ಚನೆಯಾಗುತ್ತಿತ್ತು ಅದರ ಅಂಗವಾಗಿ ನನ್ನ ತಾಯಿ ಶುಕ್ರವಾರ ಶುಕ್ರವಾರ ಕುಂಕುಮಾರ್ಚನೆ ಮಾಡುತ್ತಿದ್ದರು ಕಾಲಕ್ರಮದಲ್ಲಿ ಅದು ಸವೆದು ಮುಟ್ಟಲು ಅಸಾಧ್ಯವೆಂದು ತೋರಿದಾಗ ಅದಕ್ಕೆ ಇನ್ನಷ್ಟು ಚಿನ್ನ ಹಾಕಿ ಹೊಸ ವಿಗ್ರಹವನ್ನು ತಯಾರು ಮಾಡಿಸಿದರು ಆಮೇಲೆ ಎಷ್ಟೋ ದಿವಸ ಅದು ನನ್ನ ತಂಗಿಯಂದೇ ತೀರಿಕೊಂಡ ಬಳಿಕ ದೇವರ ಪೂಜೆಗಾಗಿ ಒಬ್ಬ ಬ್ರಾಹ್ಮಣನನ್ನು ಗೊತ್ತು ನನ್ನ ತಾಯಿಯ ಗಮನವೆಲ್ಲ ಅಡಿಗೆ ಮನೆಯ ಮೇಲಿದ್ದದ್ದರಿಂದ ದೇವರ ಸಾಮಾನನ್ನು ಅವರು ಉಸ್ತುವಾರಿ ನೋಡಲಾಗಲಿಲ್ಲ ವಿಗ್ರಹ ಎಲ್ಲಿ ಹೋಯಿತು ಆ ದೀಪಸ್ತಂಭಗಳು ಮೂರು ನಾಲ್ಕಡಿ ಎತ್ತರ ಇದ್ದವು ಇತ್ತಾಳಿಯ ಕಂಬಗಳು ಮಜಬೂತಾಗಿದ್ದವು ಎಣ್ಣೆ ಹಾಕುವ ತಟ್ಟೆಗೆ ಎಂಟು ಮುಖವಾಗಿ ಬತ್ತಿ ಹಾಕಬಹುದಾಗಿತ್ತು ನಮ್ಮ ಊರಿನಲ್ಲಿ ಯಾರ ಮನೆಯಲ್ಲಿ ಮದುವೆ ಮುಂಜಿ ನಡೆದರೂ ಹಸಿಯ ಮುಂದೆ ಇರಿಸಲು ಈ ದೀಪಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು ಹಾಗೆ ತೆಗೆದುಕೊಂಡು ಹೋದವರ ಪೈಕಿ ಯಾರೋ ಒಬ್ಬರು ಹಿಂತಿರುಗಿಸಲು ಇನ್ನು ಉಳಿದದ್ದು ಜಮೀನು ಅದರ ಫಸಲನ್ನು ಕಾಲಕಾಲಕ್ಕೆ ವಸೂಲು ಮಾಡುವವರು ಯಾರೂ ಗೊತ್ತಾಗಿರಲಿಲ್ಲ ಕಾಮಾಕ್ಷಮ್ಮನವರ ಮೂರನೆಯ ಮಗ ನನ್ನ ಚಿಕ್ಕ ತಾತ ಶೀನಪ್ಪನವರು ವರ್ಷಕ್ಕೆ ಎರಡು ಮೂರು ಸಾರಿ ಸರ್ಜಾ ಪ್ರಾಂತಕ್ಕೆ ಬಂದು ಹೋಗುತ್ತಿದ್ದರು ಅವರಿಗೆ ಜ್ಞಾಪಕ ಬಂದಾಗ ಅವರು ಹೋಗಿ ವುಲು ಮಾಡುವರು ನನ್ನ ತಂದೆ ಮೂರು ವರ್ಷಕ್ಕೋ ನಾಲ್ಕು ವರ್ಷಕ್ಕೋ ಒಂದು ಸಾರಿ ಆ ಪ್ರಾಂತ ತಿರುಗ ತಿರುಗಾಡಿದಾಗ ಅವರು ಗುತ್ತಿಗೆ ಕೇಳುವರು ರೈತರು ಅವರ ಕೈಗೆ ಕೊಟ್ಟು ಎಂದು ಜವಾಬು ಹೇಳುವರು ಇವರ ಕೈಗೆ ಬಂದದ್ದು ಖಂಡಿತವಿಲ್ಲ ಅವರ ಕೈಗೆ ಬಂದದ್ದು ಖಂಡಿತವಿಲ್ಲ ಹೀಗೆ ಕೆಲವು ಕಾಲ ನಡೆದು ಕಡೆಗೆ ಮುತ್ತಾನಲ್ಲೂರು ಗದ್ದೆಯನ್ನು ಮಾರಿ ಬಿಟ್ಟಿದ್ದು ನನಗೆ ಮಸುಕು ಮಸುಕಾಗಿ ಜ್ಞಾಪಕವಿದೆ ಶೇಖದಾರ್ ಗುಂಡಪ್ಪನವರು ಈಗ ಗುಂಡಪ್ಪನವರ ಕತೆಗೆ ಹೋಗೋಣ ಅವರು ದೇವನಹಳ್ಳಿ ತಾಲೂಕಿನ ಸೋಮತ್ತನಹಳ್ಳಿ ಮೊದಲಾದ ಹಳ್ಳಿಗಳಲ್ಲಿದ್ದವರು ಅವರು ಎಷ್ಟು ಮಟ್ಟಿನ ವಿದ್ಯಾವಂತರೋ ನನಗೆ ತಿಳಿಯದು ನಾನು ಕೇಳಿರುವ ಸಂಗತಿಯಿಂದ ಅವರಲ್ಲಿ ಪಾಂಡಿತ್ಯಕ್ಕಿಂತ ಕಾರ್ಯ ಸಾಮರ್ಥ್ಯ ಮುಖ್ಯವಾಗಿತ್ತೆಂದು ತೋರುತ್ತದೆ ಅವರು ಮೊದಮೊದಲು ಯಾವುದೋ ತಾಲೂಕು ಕಚೇರಿಯ ಸಣ್ಣ ಸಣ್ಣ ಉದ್ಯೋಗಗಳಲ್ಲಿದ್ದಿರಬೇಕು ಅವರಿಗೆ ಮಹೋದ್ಯೋಗ ಬಂದದ್ದು ಬ್ರಿಟಿಷ್ ಕಮಿಷನರುಗಳ ಕಾಲದ ಅದಿ ಆದಿಭಾಗದಲ್ಲಿ ಟಿಪ್ಪು ಸುಲ್ತಾನ್ ನವಾಬ ಹತನಾದದ್ದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಅಲ್ಲವೇ ಅದಾದ ಮೇಲೆ ಬಾಲಕ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲ ಸಾವಿರದ ಎಂಟುನೂರ ಮೂವತ್ತೊಂದರವರೆಗೆ ಅನಂತರ ಬ್ರಿಟಿಷ್ ಕಮಿಷನಿನ ಆಡಳಿತ ಬಹುಶಃ ಸರ್ ಮಾರ್ಕ್ ಕಬ್ಬನ್ ಅವರ ಕಾಲ ಆಗ ಗುಂಡಪ್ಪನವರನ್ನು ಮುಳುಬಾಗೆಲಿಗೆ ಶೇಖ್ದಾರ್ ಹುದ್ದೆಗೆ ಕರೆಸಿಕೊಂಡರು ಅದು ಬಹುಶಃ ಇಂದಿಗೆ ನೂರಿಪ್ಪತ್ತು ವರ್ಷ ಹಿಂದಿನ ಮಾತು ಸಾವಿರದ ಎಂಟುನೂರ ಅರವತ್ತರ ಸುಮಾರಿನಲ್ಲಿರಬಹುದು ಇದು ನನ್ನ ಅಂದಾಜು ಸೈನ್ಯ ಸಂಚಾರ ಆ ಕಾಲದಲ್ಲಿ ಬ್ರಿಟಿಷರು ಬಹು ಜಾಗರೂಕರಾಗಿದ್ದದ್ದು ಸ್ವಾಭಾವಿಕ ಈ ದೇಶ ಅವರಿಗೆ ಪರಿಚಿತವಾದದ್ದಲ್ಲ ಜನ ಯಾವ ಹೊತ್ತಿನಲ್ಲಿ ಹೇಗೆ ನಡೆದುಕೊಂಡಾರೋ ತಮ್ಮ ಶತ್ರುಗಳಾದ ಮರಾಠರು ನೈಜಾಮನ ಕಡೆಯವರು ಏನು ಸಂಚು ನಡೆಸಿಯಾರೋ ಜನ ಎಲ್ಲಿ ದಂಗೆ ತಮ್ಮ ಮೇಲೆ ತಿರುಗಿಬಿದ್ದಾರೋ ಈ ವಿಧವಾದ ಬಿಟಿಷರಿಗೆ ಸಹಜವಾಗಿತ್ತು ಆದ್ದರಿಂದ ದೇಶದ ಸಂರಕ್ಷಣೆಗೂ ಶಾಂತಿ ಸ್ಥಿತಿಗೂ ಅವರು ಹೆಚ್ಚು ಗಮನ ಕೊಡುತ್ತಿದ್ದರು ಈ ಆಲೋಚನೆಯ ಒಂದು ರೂಪ ಸೈನ್ಯ ಸಂಚಾರ ಬ್ರಿಟಿಷರ ದಂಡು ಬೆಂಗಳೂರಿನಲ್ಲಿ ನೆಲೆಸಿತ್ತು ತಿಂಗಳಿಗೊಂದು ಸಾರಿ ಈ ದಂಡು ಮದರಾಸಿಗೆ ಹೋಗತಕ್ಕದ್ದು ಪ್ರತಿಯಾಗಿ ಮದರಾಸಿನ ಒಂದು ದಂಡು ಬೆಂಗಳೂರಿಗೆ ಬರತಕ್ಕದ್ದು ದಂಡಿನ ಸಂಚಾರ ಕಾಲನಡಿಗೆಯಿಂದ ಹೀಗೆ ಸೈನ್ಯ ಪದೇ ಪದೇ ನೆಲ ತುಳಿದು ಜನ ನೋಡಿದರೆ ಅವರಿಗೆ ಬ್ರಿಟಿಷ್ ಸರಕಾರದ ದರ್ಪದ ಮತ್ತು ಶಕ್ತಿಯ ಕಲ್ಪನೆಯುಂಟಾಗುತ್ತಿತ್ತು ಮತ್ತು ಸೈನಿಕರಿಗೂ ಬೇಸರವಾಗದೆ ಅಂಗಾಂಗ ವ್ಯಾಯಾಮವಾಗಿ ಒಂದು ಶಿಸ್ತು ಉಂಟಾಗುತ್ತಿತ್ತು ಈ ತಾತ್ಪರ್ಯದಿಂದ ಬೆಂಗಳೂರು ಮದರಾಸುಗಳ ನಡುವೆ ಸೈನ್ಯ ಒಂದೆರಡು ದಿನ ತಂಗುವುದಕ್ಕಾಗಿ ಎರಡು ಮೂರು ಕಡೆ ಏರ್ಪಾಟಿತ್ತು ಅಂತ ಸೈನ್ಯದ ಮೊಕ್ಕಾಂ ಜಾಗಗಳಲ್ಲಿ ಮುಳಬಾಗಲು ಒಂದು ಇದು ಬೆಂಗಳೂರಿನಿಂದ ಸರಿಯಾಗಿ ಅರವತ್ತನೆಯ ಮೈಲಿಯಲ್ಲಿದೆ ಅಲ್ಲಿ ಸೈನ್ಯ ಎರಡು ಮೂರು ದಿನ ಮೊಕ್ಕಾಂ ಮಾಡುವುದು ವಾಡಿಕೆ ಸೈನ್ಯದ ಮೊಕ್ಕಾಂ ಎಂದರೆ ತೀನಿಯ ಏರ್ಪಾಟು ಮುಖ್ಯವಾದದ್ದು ಮೊದಲು ಡೇರಾಗಳನ್ನು ಹಾಕುವ ಜನ ಕಲಾಸಿಗಳು ಬರುವರು ಅವರು ಗುಡಾರಗಳನ್ನು ಅಣಿ ಮಾಡಿದ ಬಳಿಕ ಸೈನ್ಯ ಅವರೊಡನೆ ಆಫೀಸರುಗಳು ಮುಳುಬಾಗಿಲಿನ ಪೂರ್ವ ದಿಕ್ಕಿನಲ್ಲಿ ಊರಿನಿಂದ ಎರಡು ಮೈಲಿ ದೂರದ ಮೈದಾನದಲ್ಲಿ ಸೈನ್ಯದ ಬಿಡಾರ ಆ ಬಿಡಾರಕ್ಕೆ ತೀನಿ ಪಾನಕಗಳನ್ನು ಒದಗಿಸುವುದು ಕಮಿಸೇರಿಯೇಟ್ ಇಲಾಖೆಯ ಕೆಲಸ ಇದು ಶೇಖದಾರ್ ಗುಂಡಪ್ಪನವರ ಪಾಲಿಗೆ ಬಂದಿತು ಎಂದರೆ ಕುರಿ ಕೋಳಿ ಹಾಲು ಮೊಸರು ರವೆ ಸಕ್ಕರೆ ಅಕ್ಕಿ ಬೆಲ್ಲ ಇವುಗಳನ್ನು ಸರಬರಾಜು ಮಾಡಲು ಕಾಂಟ್ರಾಕ್ಟುದಾರರನ್ನು ನಿಯಮಿಸಿ ಅವರಿಂದ ಸರಬರಾಜು ನಡೆಯುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಗುಂಡಪ್ಪನವರಿಗೆ ಬಂದಿತ್ತು ಈ ದೊಡ್ಡ ಜವಾಬ್ದಾರಿಯನ್ನು ಅವರು ಬಹು ಚೆನ್ನಾಗಿ ನಿರ್ವಾಹ ಮಾಡಿರಬೇಕೆಂದು ಆಗಿನ ಕಥೆಗಳಿಂದ ತೋರುತ್ತದೆ ತಿನಿ ಏರ್ಪಾಟು ನನಗೆ ಶೇಖದಾರ್ ಗುಂಡಪ್ಪನವರ ವಿಷಯ ತಿಳಿದು ಬಂದಿರುವುದು ಆ ಕಾಲದ ಒಬ್ಬ ಹಿರಿಯರಿಂದ ಆ ಹಿರಿಯರ ಹೆಸರು ಕೋಗಿಲೇರಿ ಶಿನಪ್ಪನವರೆಂದು ಅವರ ಮನೆ ನಮ್ಮ ಮನೆಗೆ ಸಮೀಪವಾಗಿ ಅದೇ ಸಾಲಿನಲ್ಲಿತ್ತು ಶೀನಪ್ಪನವರು ಭೂಸ್ವತ್ಂಟಾದವರು ಮತ್ತು ಶಾನುಭೋಗರು ಈ ಶೀನಪ್ಪನವರಿಗೆ ತುಂಬ ಪ್ರೀತಿ ಹತ್ತಿರ ಕುಡಿಸಿಕೊಂಡು ನನ್ನ ಮುತ್ತಜ್ಜನ ಗುಣಾತಿಶಯಗಳನ್ನು ವರ್ಣಿಸುವರು ಗುಂಡಪ್ಪನವರು ಆಕಾರದಲ್ಲಿ ಸಾಮಾನ್ಯ ಎತ್ತರವಲ್ಲ ಗಿಡ್ಡೂ ಅಲ್ಲ ದೇಹ ಕೊಂಚ ಸ್ಥೂಲವಾದದ್ದು ಬಣ್ಣ ಎಣ್ಣೆಗಂಪು ಅವರ ಮುಖಭಾವ ಜನಕ್ಕೆ ತಿಳಿದ ಮಟ್ಟಿಗೆ ಕೊಂಚ ಭಯ ಉಂಟು ಯಾವಾಗಲೂ ಹುಮ್ಮಸ್ಸು ನಗು ಅಪರೂಪ ಇದು ಅಧಿಕಾರದ ಹುದ್ದೆಯನ್ನು ಚಲಾಯಿಸುತ್ತಿದ್ದಾಗ ಬೇರೆ ಸಮಯದಲ್ಲಿ ವಿಹಿತರಾಗಿದ್ದು ಮಾತ್ರವೇ ಅಲ್ಲದೆ ಸಹಾನುಭೂತಿ ವಾತ್ಸಲ್ಯಗಳು ಇದ್ದವು ದಿನಚರಿ ಗುಂಡಪ್ಪನವರು ಬೆಳಿಗ್ಗೆ ಬಿಸಿಲು ಹುಟ್ಟುವುದಕ್ಕೆ ಮುಂಚೆ ಊರ ಮಧ್ಯದ ದೊಡ್ಡ ಕುಂಟೆ ಎಂಬ ವಿಸ್ತಾರವಾದ ನಾಲ್ಕು ಕಡೆ ಸೋಪಾನ ಕಟ್ಟಿದ ಪುಷ್ಕರಣಿಯಲ್ಲಿ ಸ್ನಾನ ಮಾಡುವರು ಆಹನಿಕ ಮಾಡಿಕೊಳ್ಳುವರು ಹಣೆಯ ತುಂಬಾ ವಿಭೂತಿ ಹಚ್ಚುತ್ತಿದ್ದರು ಆಹನಿಕ ಮುಗಿದ ಕೂಡಲೇ ಒಂದು ಜುಬ್ಬಾ ಧರಿಸಿ ಅದರ ಮೇಲೆ ಅಂಗರೇಕೆ ತೊಟ್ಟು ಒಂದು ಅಂಗವಸ್ತ್ರವನ್ನು ಕೊರಳ ಸುತ್ತ ಹಾಕಿಕೊಂಡು ಪೇಟೆಗೆ ಬರುವರು ನಡುಪೇಡೆಯಲ್ಲಿ ನಿಂತು ಅಲ್ಲಿಯ ವರ್ತಕರನ್ನು ಹೆಸರು ಹಿಡಿದು ಗಟ್ಟಿಯಾಗಿ ಕೂಗುವರು ಏಕವಚನದಲ್ಲಿ ತೆಲುಗಿನಲ್ಲಿ ಸಂಜೀವ ಇದು ನಂಬೂರಿ ಸಂಜೀವ ಶೆಟ್ಟಿಯ ಹೆಸರು ಸ್ವಾಮಿ ನಯುಂದೇ ಮಿರ ತುಪ್ಪ ಏನೋ ಮುಂದಿಸ್ವಾಮಿ ತೀಸಿಕೋನಿರ ಎನ್ನೋ ಕಂಪು ಪಟ್ಟಿ ಪಯ್ಯಂಡಿ ನಿ ಕಂಪುಕು ಅಗ್ಗಿ ಪೆಟ್ಟಿರಿ ತೆಗೆದುಕೊಂಡು ಬಾ ಎಷ್ಟು ದಿವಸದ್ದು ವಾಸನೆ ಹಿಡಿದು ಬಿಟ್ಟಿರುತ್ತದೆ ನಿನ್ನ ವಾಸನೆಗೆ ಬೆಂಕಿ ಇಟ್ಟರು ಲೇದಂಡಿ ಕೊತ್ತದಿ ಇಲಾಸ್ವಾಮಿ ಹೊಸದು ಒಂದು ಮಡಿಕೆಯಲ್ಲಿ ತಂದಿರಿಸುವನು ಬೆಲ್ಲ ಮುದ್ದ ಎಕ್ಕಡ ಬೆಲ್ಲದ ಮುದ್ದೆಯಲ್ಲಿ ಹೊಸ ಬೆಲ್ಲದ ಮುದ್ದೆಯೊಂದು ಹಾಜರಾಗುವುದು ಆ ಸೀಮೆಯಲ್ಲಿ ಬೆಲ್ಲದ ಅಚ್ಚುಗಳಿಲ್ಲ ಆ ಕಾಲಕ್ಕೆ ಕಬ್ಬಿಣದ ಗಾಣ ಬಂದಿರಲಿಲ್ಲ ಮರದ ಗಾಣಗಳೇ ಉಪಯೋಗದಲ್ಲಿದ್ದವು ಅದರಿಂದ ಬಂದ ಬೆಲ್ಲ ಸೊಗಸಾದದ್ದು ಕೊಳೆಯಿಲ್ಲದೆ ಎಷ್ಟು ದಿನವಾದರೂ ಹುಳಿ ಹಿಡಿಯದೆ ನಾಲಗೆಗೆ ಚೊಕ್ಕನಿಸುವಂತೆ ಇರುತ್ತಿತ್ತು ಇಂಥ ಬೆಲ್ಲದ ಮುದ್ದೆಯೊಂದನ್ನು ಸಂಜೀವ ಶೆಟ್ಟಿ ತಂದಿರಿಸುವನು ಗುಂಡಪ್ಪನವರು ತಮ್ಮ ಕೈ ಮುಷ್ಟಿಯನ್ನು ಮೇಲಕ್ಕೆತ್ತಿ ಮುದ್ದೆಯ ಮೇಲೆ ಬಡಿಯುವರು ಅದು ನಾಲ್ಕೈದು ಹೋಳಾಗುವುದು ಒಂದು ಹೋಳನ್ನು ಎರಡು ಬೆಟ್ಟಿನಿಂದ ಮೇಲಕ್ಕೆತ್ತಿ ತುಪ್ಪದ ಗಡಿಗೆಯಲ್ಲದ್ದಿ ಅನಾಮತ್ತಾಗಿ ತಮ್ಮ ಬಯೋಳಕ್ಕೆ ಇಳಿಸಿ ಬಿಡುವರು ಅದು ಚೆನ್ನಾಗಿತ್ತೆಂದರೆ ಅವನಿಗೆ ಕಾಂಟ್ರಾಕ್ಟ್ ಇನ್ನೊಂದ್ ಅಂಗಡಿಗೆ ಹೋಗುವರು ವರೇ ರಂಗಡು ರವಾ ಒಂದೆ ಮೀರೆ ಉಂದೇ ಮೀರಾ ಎಲ್ಲ ರಂಗ ರವೆ ಇದೆ ಸ್ವಾಮಿ ಅಂದ್ರೆ ಇದೇ ಸ್ವಾಮಿ ರಾಕ್ಷಸ ವಿದ್ಯೆ ಆತಾಮು ತೆಗೆದುಕೊಂಡು ಬಾ ನೋಡೋಣ ಆತ ಒಂದು ತವಾ ಬಾಂಡ್ಲಿಯಲ್ಲಿ ರವೆ ಒಂದು ಅಚ್ಚರಿನಷ್ಟು ಹಾಕಿ ಅವರ ಮುಂದೆ ಇರಿಸುವನು ಅವರು ರವೆಯನ್ನು ಕೈಯಿಂದೆತ್ತಿ ಹೀಗೋ ಹಾಗೂ ತಿರುಗಿಸಿ ನೋಡಿ ಕೇಳುವರು ನೆಯುಂದೋ ತುಪ್ಪ ಇದೆಯೋ ರಂಗಯ್ಯ ಶೆಟ್ಟಿ ಒಂದು ತುಪ್ಪದ ಗಡಿಗೆಯನ್ನು ತಂದಿಡುವನು ಗುಂಡಪ್ಪನವರು ಗಡಿಗೆಯೊಳಕ್ಕೆ ಕೈ ಹಾಕಿ ಒಂದು ದೊಡ್ಡ ಬೊಗಸೆ ತುಪ್ಪವನ್ನು ಎತ್ತಿ ರವೆಯೊಳಕ್ಕೆ ಹಾಕಿ ಕೆಲಸಿ ಆ ಹಸಿ ರವೆಯನ್ನು ಉಂಡೆ ಮಾಡಿ ಬಯೊಳಕ್ಕೆ ಬಿಟ್ಟುಕೊಳ್ಳುವರು ನಾನು ಹಸಿರವೇ ತಿನ್ನುತ್ತಾರೆಯೇ ಇಲ್ಲಾದರೋ ಎಂದು ಕೇಳಿದ್ದಕ್ಕೆ ಶೀನಪ್ಪನವರು ನಾನು ಸುಳ್ಳು ಹೇಳುತ್ತೇನೆಯೇ ಹೇಗಿದ್ದ ನಿಮ ತ ಮುತ್ತಾತ ಭೀಮಸೇನ ಹೊಟ್ಟೆಯಲ್ಲಿ ಎಲ್ಲಾ ಅರಗಿ ಹೋಗುತ್ತದೆ ಎಂದರು ಗುಂಡಪ್ಪನವರು ಇನ್ನೆರಡು ಹೆಜ್ಜೆ ಮುಂದೆ ಹೋಗುವರು ಪೇಟೆಯ ಚೌಕ್ವಾ ಸುತ್ತಮುತ್ತಲ ಹಳ್ಳಿಗಳಿಂದ ಹೈನು ಮಾಡುವ ಜನ ಮೊಸರು ತುಪ್ಪ ಹೊತ್ತು ಅಲ್ಲಿಗೆ ಬರುವರು ಗುಂಡಪ್ಪನವರು ಅದರಲ್ಲಿ ಒಂದು ಮಡಕೆಯನ್ನು ಕೈಗೆ ತೆಗೆದುಕೊಂಡು ಮೇಲಕ್ಕೆತ್ತಿ ಗಟಗಟ ಕುಡಿಯುವರು ಒಪ್ಪಿತವಾದರೆ ಐವತ್ತು ಮಡಕೆ ಮೊಸರಿಗೆ ಗಿರಾಕಿ ಜುರ್ಬೂದಾರಿ ಇಂಥ ರಾವಣ ಬಕಾಸುರ ಕತೆಗಳನ್ನು ನನ್ನ ಮುತ್ತಜ್ಜನ ವಿಷಯದಲ್ಲಿ ಹೇಳುತ್ತಿದ್ದರು ಕ್ಷಾಮದೇವತೆಯ ಪ್ರಜೆಯಾದ ನನಗೆ ಈ ಕತೆಗಳನ್ನು ಕೇಳಿ ಹೆಮ್ಮೆಯುಂಟಾಗುತ್ತದೆ ನನ್ನ ಮುತ್ತಜ್ಜನಾದರೂ ಚೆನ್ನಾಗಿ ಊಟ ಮಾಡಿದ್ದನಲ್ಲ ಮೇಲಣ ಮಾತಿನ ಜರ್ಬುದಾರಿಯಿಂದ ಗುಂಡಪ್ಪನವರು ದರ್ಪದಿಂದ ಅಧಿಕಾರ ನಡೆಸಿದರೆಂದು ಊಹಿಸಬಹುದು ಅವರಿಗೆ ಒಳ್ಳೆಯವರೆಂದು ಸಮರ್ಥವೆಂದು ಹೆಸರು ಬಂದಿತ್ತು ಅವರೇ ಮುಳುಬಾಗಿಲಿನಲ್ಲಿ ನಮ್ಮ ಮನೆಯನ್ನು ಸ್ಥಾಪಿಸಿದವರು ಆ ಮನೆಯಲ್ಲಿ ವಿಶೇಷವಾಗಿ ಅನ್ನ ನಡೆಯುತ್ತಿತ್ತು ನಡೆಯುತ್ತಿತ್ತಂತೆ ಬ್ರಾಹ್ಮಣರಿಗೆ ಮಾತ್ರವಲ್ಲದೆ ಇತರ ವರ್ಣಗಳವರಿಗೂ ಅಲ್ಲಿ ಭೋಜನವಾಗುತ್ತಿತ್ತಂತೆ ಅದು ಅನ್ನದಾನದ ಮನೆ ಎಂದು ಹೆಸರಾಗಿತ್ತು ನನ್ನ ಪೂರ್ವಿಕರ ಮನೆಯನ್ನು ನಾನು ಕಳೆದುಕೊಳ್ಳುವವರೆಗೂ ಆ ಮನೆ ಶೇಖ್ದಾರ್ ಗುಂಡಪ್ಪ ಗಾರಿಲು ಎಂದು ಪ್ರಸಿದ್ಧವಾಗಿತ್ತು ಶೇಖ್ದಾರ್ ಗುಂಡಪ್ಪನವರಿಗೆ ನಾಲ್ವರು ಗಂಡು ಇಬ್ಬರು ಹೆಣ್ಣುಮಕ್ಕಳು ಇದ್ದರು ಗಂಡು ಮಕ್ಕಳಲ್ಲಿ ವೆಂಕಟರಮಣಯ್ಯ ಬಾಲ್ಯದಲ್ಲಿಯೇ ತೀರಿಕೊಂಡನಂತೆ ಸ್ಫ್ರದ್ರೂಪಿ ಎಂದು ಬುದ್ಧಿವಂತರೆಂದು ಜನ ಹೇಳುತ್ತಿದ್ದರು ಈ ಅಭಿಮಾನವನ್ನಿಟ್ಟುಕೊಂಡೆ ನನ್ನ ಅಜ್ಜ ನನ್ನ ತಂದೆಗೆ ವೆಂಕಟರಮಣಯ್ಯ ಎಂಬ ಹೆಸರು ಕೊಟ್ಟದ್ದು ಎಂದು ನನ್ನ ಕುಟುಂಬದಲ್ಲಿ ಹೇಳುತ್ತಿದ್ದರು ಹೆಣ್ಣು ಒಬ್ಬಾಕೆಯನ್ನು ಮಾಲೂರಿನ ಸಂಪಂಗಿರಾಮಯ್ಯ ಎಂಬವರಿಗೆ ಲಗ್ನ ಮಾಡಿಕೊಟ್ಟಿದ್ದರು ಆಕೆ ಕೊಂಚ ಕಾಲದ ಮೇಲೆ ತೀರಿಕೊಂಡಿದ್ದರು ಎರಡನೆಯ ಯಾಕೆಯ ಹೆಸರಾಗಲಿ ಬೇರೆ ಸಂಗತಿಯಾಗಲಿ ನನಗೆ ತಿಳಿಯದು ಉಳಿದ ಗಂಡು ಮಕ್ಕಳು ಮೂವರು ಶೇಷಗಿರಿ ಗಿರಯ್ಯ ರಾಮಣ್ಣ ಶಿವಣ್ಣ ಇವರ ಪ್ರಸ್ತಾವಕ್ಕೆ ಹೋಗುವ ಮುನ್ನ ಗುಂಡಪ್ಪನವರನ್ನು ಕುರಿತು ಹೇಳಬೇಕಾದ ಮಾತು ಇನ್ನೊಂದಿದೆ ಅವರ ಪತ್ನಿ ಕಾಮಾಕ್ಷಮ್ಮನವರು ತಮ್ಮ ಕಡೆಯ ಮಗ ವೆಂಕಟರಮಣೆಯ ತೀರಿಕೊಂಡ ಒಂದೆರಡು ತಿಂಗಳೊಳಗಾಗಿ ಇಹಲೋಕವನ್ನು ಬಿಟ್ಟರು ಆ ಪುತ್ರ ವಿಯೋಗ ದುಃಖದಿಂದ ಎಂದು ಆ ಅವರಿವರು ಹೇಳಿದ್ದನ್ನು ನಾನು ಕೇಳಿದ್ದೇನೆ ಆಕೆ ಹೋದ ಮೇಲೆ ಆಕೆಯ ಮೂವರು ಸೊಸೆಯರು ಒಂದೆರಡು ವರ್ಷ ಬಾಳಿ ಕಾಳಧೀನರಾದರು ಎರಡನೆಯ ಮಗ ರಾಮಣ್ಣನವರ ಪತ್ನಿ ಲಕ್ಷ್ಮೀ ದೇವಮ್ಮ ಎಂಬಾಕೆ ಆಕೆ ಬೆಟ್ಟ ಹಲಸೂರಿನ ಸುಬ್ಬಯ್ಯ ಎಂಬುವರ ಮಗಳು ಆಕೆ ಒಂದು ಮಗುವಾಗಿ ಒಂದೆರಡು ವರ್ಷ ಕಳೆದ ಬಳಿಕ ತೆಗೆದುಕೊಂಡಳು ಆ ಮಗುವು ಹೋಯಿತು ರಾಮಣ್ಣನವರ ಕೋಪ ಈ ದುಃಖವನ್ನು ಗುಂಡಪ್ಪನವರು ತಡೆಯಲಾರದೆ ಮಕ್ಕಳಿಗೆ ಮತ್ತೆ ಮದುವೆ ಮಾಡಿಕೊಳ್ಳಬೇಕೆಂದು ಆಗಾಗ ಒತ್ತಾಯ ಪಡಿಸುತ್ತಿದ್ದರು ರಾಮಣ್ಣನವರಿಗೆ ಈ ಹಿತೋಪದೇಶ ಹಿತವೆನಿಸಲಿಲ್ಲ ತಂದೆಯ ಮೇಲೆ ಕೋಪ ಹೀಗಿದ್ದಾಗ ಒಂದು ದಿನ ಗುಂಡಪ್ಪನವರು ಆಯುಷ್ಕರ್ಮ ಮಾಡಿಸಿಕೊಂಡು ಸ್ನಾನದ ಮನೆಗೆ ಬಂದು ಒಂದೆರಡು ತಂಬಿಗೆ ನೀರು ತಲೆಯ ಮೇಲೆ ಹಾಕಬೇಕೆಂದು ರಾಮಣ್ಣನವರನ್ನು ಕೇಳಿದರು ರಾಮಣ್ಣನವರು ಮುನಿಸಿನಲ್ಲಿದ್ದರು ತಂದೆ ಪದೇ ಪದೇ ವಿವಾಹದ ಮಾತಾರೆಂದು ಆ ಮುನಸಿನಿಂದ ಬೇಹುಷಾರಿ ಬಂತು ತಂದೆ ನೀರು ಹಾಕು ಎಂದು ಹೇಳಿದಾಗ ತಂಬಿಗೆಯನ್ನು ಹಂಡೆಯೊಳಕ್ಕೆ ಅದ್ದಿ ನೀರನ್ನು ಹಾಗೆಯೇ ತೆಗೆದು ತಂದೆಯ ಮೇಲೆ ಸುರಿದರು ನೀರು ಹಂಡೆಯಲ್ಲಿ ತಳಮಳ ಗುಟ್ಟುತ್ತಿತ್ತು ಈ ನೀರು ಬೋಳು ತಲೆಯ ಮೇಲೆ ಬಿದ್ದರೆ ಏನಾಗಬೇಕು ಮುದುಕ ಕಿರಿಸಿಕೊಂಡ ಇತರ ಜನ ಓಡಿ ಉಪಚಾರ ಮಾಡಿದರು ಎಲ್ಲ ಸರಿಯಾಯಿತು ಒಂದು ಸಂಗತಿಯ ವಿನ ರಾಮಣ್ಣನವರು ತಮ್ಮ ಮುನಸಿನಿಂದ ಎಂತ ಪ್ರಮಾದವಾಯಿತೆಂದು ಕಂಡುಕೊಂಡರು ಅದರ ಫಲಿತಾಂಶ ಇನ್ನೂ ದೊಡ್ಡ ಪ್ರಮಾದ ಅವರು ಮನೆ ಬಿಟ್ಟು ಬೆಟ್ಟದಲ್ಲಿ ನಾಚಾರಮನ ಗುಡಿಯ ಗವಿಯನ್ನು ಸೇರಿದರು ಅಲ್ಲಿ ಸುತ್ತಮುತ್ತಲ ಗ್ರಾಮಗಳವರು ತಂದುಕೊಟ್ಟ ಅಕ್ಕಿ ಬೇಳೆ ಹಾಲು ಮೊಸರು ಈ ಪದಾರ್ಥಗಳಿಂದ ತಾವೇ ಅಡಿಗೆ ಮಾಡಿಕೊಂಡು ಊಟ ಮಾಡುತ್ತಾ ಅಲ್ಲಿಯೇ ಇದ್ದು ಬಿಟ್ಟರು ಗುಂಡಪ್ಪನವರಿಗೆ ತುಂಬಾ ಕಾಯಿಲೆಯಾಯಿತು ಹಣ್ಣು ಹಣ್ಣು ಮುದುಕರಾದರು ಹತ್ತಿರ ಇದ್ದ ಯಾರನ್ನೋ ಕರೆದು ಅವಸಾನ ಬಂದ ಹಾಗೆ ತೋರುತ್ತದೆ ಈಗೆಲ್ಲಾದರೂ ಅವನು ಮನೆಗೆ ಬಂದಾನೇನೋ ಹೇಳಿ ನೋಡಿ ಎಂದರಂತೆ ಸ್ನೇಹಿತರು ಆ ಮಾತಿನಂತೆ ಬೆಟ್ಟಕ್ಕೆ ಹೋಗಿ ರಾಮಣ್ಣನವರನ್ನು ಕರೆದು ಸಂಗತಿ ತಿಳಿಸಿದರಂತೆ ಅವರು ಈಗ ಆ ಪ್ರಸ್ತಾಪ ಎತ್ತುವುದಿಲ್ಲವೋ ಎತ್ತುವುದಿಲ್ಲವೆಂದು ನೀವು ಹೇಳಿದರೆ ಬಂದೇನು ಆ ಪ್ರಸ್ತಾಪ ಮಾಡಿಯಾರೆಂದು ನಿಮಗೆ ತೋರಿದರೆ ಬಂದ ಹಿಡಿಯಿರಿ ಶವಾಸಾಗಿ ಹೋದ ಮೇಲೆ ನನಗೆ ಹೇಳಿ ಎಂದರಂತೆ ಅವರು ವಾಸ್ತವವಾಗಿ ಹೀಗೆ ಹೇಳಿದರೋ ಅಥವಾ ಅವರ ಮಾತಿನ ತಾತ್ಪರ್ಯವನ್ನು ಅವರ ಧ್ವನಿಯಿಂದ ಕೇಳಿದವರು ಹೀಗೆ ಗ್ರಹಿಸಿದರೋ ಗೊತ್ತು ನನಗೆ ಸಾಧ್ಯವಿಲ್ಲ ವಾತ್ಸಲ್ಯ ನನಗೆ ತಿಳಿದ ಮಟ್ಟಿಗೆ ರಾಮಣ್ಣನವರು ಋದು ಸ್ವಭಾವದವರು ದಯಾವಂತರು ಅವರು ಒಂದು ವೇಳೆ ಹಾಗೆ ಕಟುವಾಗಿ ತಂದೆಯ ವಿಷಯದಲ್ಲಿ ಮಾತು ಆಡಿದ್ದರೆ ಅದೊಂದು ಅಸಾಮಾನ್ಯವಾದ ಉದ್ವೇಗದ ಮಾತೆಂದು ನನಗನ್ನಿಸುತ್ತದೆ ಆ ಉದ್ವೇಗ ನನ್ನ ತಂದೆಯನ್ನು ಕುರಿತದ್ದಲ್ಲ ತನಗಾಗಿದ್ದ ಪತ್ನಿ ವಿಯೋಗವನ್ನು ಕುರಿತದ್ದು ಈ ಪ್ರಸ್ತಾವಕ್ಕೆ ಮುಂದೆ ಹಿಂತಿರುಗಬೇಕಾದೀತು ಇದನ್ನು ಇಲ್ಲಿ ಹೇಳಿದ್ದರ ಕಾರಣ ಗುಂಡಪ್ಪನವರ ಸ್ವಭಾವವನ್ನು ಸೂಚಿಸುವುದಕ್ಕಾಗಿ ಮಗನ ವಿಷಯದಲ್ಲಿ ಅವರಿಗೆ ಅತ್ಯಂತ ವಾತ್ಸಲ್ಯ ಮಕ್ಕಳಿಗೆ ತಂದೆಯಿಂದ ಭಯ ತಾಯಲ್ಲಿ ಸಲುಗೆ ಇದಕ್ಕೆ ನಿದರ್ಶನವಾಗಿ ಒಂದೆರಡು ಕತೆ ನನ್ನ ಚಿಕ್ಕ ತಾತಂದಿರು ಹೇಳಿದ್ದನ್ನು ಇಲ್ಲಿ ಅನುವಾದ ಮಾಡಬಹುದು ಗುಂಡಪ್ಪನವರ ಮನೆಯಲ್ಲಿ ಪಕ್ಕದಲ್ಲಿ ಮೂರು ದೊಡ್ಡ ದೊಡ್ಡ ಹುಳಸೆ ಮರಗಳು ಬೆಳೆದು ಹಬ್ಬಿಕೊಂಡಿದ್ದವು ಹುಡುಗರಿಗೆ ಅಭ್ಯಂಜನ ಮಾಡಿಸಬೇಕೆಂದು ಕಾಮಾಕ್ಷಮ್ಮನವರು ಹಂಡೆಯಲ್ಲಿ ನೀರು ಕಾಯಿಸಿ ಎಣ್ಣೆ ಹಿಡಿದು ಮಕ್ಕಳನ್ನು ಕೂಗಿ ಕರೆಯುತ್ತಿದ್ದರು ಇದರ ತಿಳಿದ ಕೂಡಲೇ ನಾಲ್ವರು ಮಕ್ಕಳು ಒಬ್ಬೊಬ್ಬರು ಒಂದೊಂದು ಹುಣಸೆ ಮರವನ್ನು ಹಿಡಿದು ಹತ್ತುತ್ತಿದ್ದರು ತಾಯಿ ಇವರನ್ನು ಕಾಣದೇ ಮನೆಯ ಹೊರಕ್ಕೆ ಬಂದು ಕೂಗುವರು ಇವರು ಎಲೆಗಳ ಮಳೆಯಲ್ಲಿ ಬಚ್ಚಿಟ್ಟುಕೊಂಡಿರುವರು ಬೀದಿಯಲ್ಲಿ ಹೋಗುತ್ತಿದ್ದವರು ಆಕೆಯ ಅಂಗಲಾಚಿಕೆಯನ್ನು ನೋಡಿ ಸಹಿಸಲಾರದೆ ಮಕ್ಕಳು ಮರದ ಮೇಲಿರುವುದನ್ನು ತೋರಿಸಿಕೊಡುವರು ಆಕೆ ಪರಿಯಾಗಿ ಬೆಳಿ ಅವರು ಇಳಿದು ಬಾರರು ಕಡೆಗೆ ಆಕೆ ಆಳುಗಳನ್ನು ಕರೆದು ಮರ ಮಕ್ಕಳನ್ನು ಕರೆತರ ಹೇಳುವರು ಆಳುಗಳು ಮರಹತ್ತಿ ಬಂದರೆಂದರೆ ಆ ಅಣ್ಣ ತಮ್ಮಂದಿರ ಆಟ ಮತ್ತಷ್ಟು ಚೆನ್ನಾಗುವುದು ಕೊಂಬೆಯಿಂದ ಕೊಂಬೆಗೆ ಮರದಿಂದ ಮರಕ್ಕೆ ಮುಂಡದಿಂದ ತುದಿಗೆ ತುದಿಯಿಂದ ಬುಡಕ್ಕೆ ಹಾರಿ ನೆಗೆದು ಎಗರಿ ಆಳುಗಳನ್ನು ಆಟವಾಡಿಸಿ ಕಾಡಿಸುವರು ಈ ಆಟ ನೋಡಲು ಜನ ನೆರೆಯುವುದು ಕಾಮಾಕ್ಷ ಮನವರು ಬೇಸತ್ತು ಅಡುಗೆಗೆ ಗೊತ್ ಮನೆಯೊಳಗೆ ಹೋಗುವರು ಆಕೆ ಸ್ನಾನ ಮಾಡಿದ ಮೇಲೆ ಈ ಹುಡುಗರು ನೆಲದ ಮೇ ನೆಲದ ಮೇಲೆ ಕಿಳಿಯುವರು ಇದು ಪದೇ ಪದೇ ಆಗುತ್ತಿದ್ದ ವಿನೋದ ಕಾಮಾಕ್ಷಮ್ಮನವರು ಮಕ್ಕಳ ಮೇಲೆ ಗಂಡನಿಗೆ ದೂರು ಹೇಳರು ಗುಂಡಪ್ಪನವರದು ಕಠಿಣ ಸ್ವಭಾವ ಮಕ್ಕಳು ತುಂಟರಾದರೆಂದು ತಿಳಿದರೆ ಅವರು ಆಳುಗಳಿಂದ ಮಕ್ಕಳನ್ನು ಒಬ್ಬೊಬ್ಬರನ್ನಾಗಿ ಹಿಡಿದು ತರಿಸಿ ಚಾಟಿಯಿಂದಲೋ ದೊಣ್ಣೆಯಿಂದಲೋ ಮುಖವನ್ನದೇ ಮೈಯೆನ್ನದೇ ಬಿಗಿದು ಬಿಡುತ್ತಿದ್ದರು ಈ ಅಪಾಯವನ್ನು ಆಕೆ ಬಲ್ಲರು ಹಾಗೆ ಆಕೆ ಮೃದುವಾಗಿದ್ದ ಕಾರಣದಿಂದಲೇ ಆಕೆಯ ಮಕ್ಕಳಿಗೆ ತಾಯಿ ಎಂದರೆ ಮೈಮರೆಸುವಷ್ಟು ಪ್ರೀತಿಯ ಆವೇಶ ಬರುತ್ತಿತ್ತು ಪಂತೋಜಿ ಇನ್ನೊಂದು ದೃಶ್ಯ ಈ ದಿವ್ಯ ಮಕ್ಕಳಿಗೆ ವಿದ್ಯೆ ಕಲಿಸಲು ಗುಂಡಪ್ಪನವರು ಒಬ್ಬ ಮಹಾರಾಷ್ಟ್ರ ಮನುಷ್ಯನನ್ನು ಗೊತ್ತು ಆ ಕಾಲದಲ್ಲಿ ಮರಾಠಿ ಪಾರ್ಸಿ ಭಾಷೆಗಳು ಸರಕಾರದ ಕಚೇರಿಗಳಲ್ಲಿ ಕೊಂಚ ಮಟ್ಟಿಗೆ ರೂಢಿಯಾಗಿದ್ದವು ಅವರು ನಿಯಮಿಸಿದ್ದ ಉಪಾಧ್ಯಾಯನ ಹೆಸರು ಯಾವುದೋ ಅವನನ್ನು ಎಲ್ಲರೂ ಪಂತೋಜಿ ಎಂದು ಕರೆಯುತ್ತಿದ್ದರು ಆತ ಕನ್ನಡ ಮರಾಠಿ ಪಾಸಿ ಮೂರು ಭಾಷೆಗಳನ್ನು ಕೊಂಚ ಲೆಕ್ಕಾಚಾರವನ್ನು ಕಲಿಸಬಲ್ಲವನಾಗಿದ್ದ ಕೊಂಚ ಮುದುಕ ಯಾವುದೋ ಒಂದು ಸಣ್ಣ ಉದ್ಯೋಗದಲ್ಲಿದ್ದು ನಿವೃತ್ತಿಯಾಗಿದ್ದವನು ಆತ ಸಂಪ್ರದಾಯಸ್ಥನಾದ ಬ್ರಾಹ್ಮಣ ಆಕಾರದಲ್ಲಿ ತುಂಬ ತೆಳುವು ಮತ್ತು ಕೊಂಚ ಮೈ ಬಾಗು ಬಂದಿತ್ತು ತಲೆಯಲ್ಲಿ ಶಾಸ್ತ್ರಕ್ಕೋಸ್ಕರ ಗಂಟು ಹಾಕಿಕೊಳ್ಳಲಾಗುವಷ್ಟು ಮಾತ್ರ ಒಂದೆರಡು ಬೆರಳು ಗಾತ್ರದ ಶಿಕೆಯನ್ನಿಸಿಕೊಂಡಿದ್ದ ಆತ ಕೊಂಚ ಕೋಪಿಷ್ಟನೆಂದು ತೋರುತ್ತದೆ ಈ ತುಂಟು ಹುಡುಗರಂತೂ ಆತನ ಪಾಠದಲ್ಲಿ ಹೆಚ್ಚು ಸ್ವಾರಸ್ಯ ಕಂಡಿರಲಿಲ್ಲ ತಂದೆಯ ಹೆದರಿಕೆಯಿಂದ ಮುಂದೆ ಕೊಡುತ್ತಿದ್ದರೆ ಹೊರತು ತಮ್ಮ ವಿದ್ಯಾ ಕುತೂಹಲದಿಂದ ಅಲ್ಲ ಹೀಗಿರಲಾಗಿ ಒಂದು ದಿನ ಪಂತೋಜಿ ಪಾಠ ಹೇಳೋದಕ್ಕಾಗಿ ಬಂದಿದ್ದಾನೆ ಆ ಹೊತ್ತು ದ್ವಾದಶಿ ಆತ ಬೇಗ ಊಟ ಮುಗಿಸಿಕೊಂಡು ಬಂದಿದ್ದ ಮರದ ನೆರಳು ಚೆನ್ನಾಗಿರುತ್ತದೆಂದು ಹೇಳಿ ಹುಣಸೆ ಮರಗಳ ಕೆಳಗೆ ಚಾಪೆ ಹಾಸಿಸಿ ಕುಳಿತುಕೊಂಡಿದ್ದಾನೆ ಮೂವರು ಹುಡುಗರಿಗೂ ಬರಹವನ್ನು ಲೆಕ್ಕವನ್ನು ನಿಯಮಿಸಿದ್ದಾನೆ ಅವರ ಕಣ್ಣು ಹಲಗೆ ಪುಸ್ತಕಗಳ ಮೇಲಿಲ್ಲದೆ ಪಂತೋಜಿಯ ಮೇಲೆಯೇ ಇದೆ ಕೆಲವು ನಿಮಿಷಗಳಾದ ಪಂತೋಜಿ ತೂಗಡಿಸುತ್ತಿದ್ದ ಹಾಗೆ ತೋರಿತ್ತು ಅವರು ಗುರು ಗುರುಪ್ರೇಮದಿಂದ ಪಂತೋಜಿಯವರನ್ನು ಹಾಗೆಯೇ ಮಲಗ ಹೇಳಿದರು ನಮ್ಮ ಲೆಕ್ಕ ಬರವಣಿಗೆ ಮುಗಿಯುವವರೆಗೂ ನೀವು ಕೊಂಡಿರಿ ನಾವು ಇದನ್ನು ಬೇಗ ಬೇಗ ಮಾಡಿ ತೋರಿಸುತ್ತೇವೆ ಎಂದು ಭರವಸೆ ಹೇಳಿದರು ಪಂತೋಜಿಯ ಕಿವಿಗೆ ಅದು ಹಿತವೆನಿಸಿತು ಮುದುಕ ಅಲ್ಲಿಯೇ ಮಲಗಿದ ಬೇಗ ನಿದ್ದೆ ಆವರಿಸಿತು ಗೊರಕೆ ಹೊಳೆಯಲು ಶುರುವಾಯಿತು ಆಗ ಶೇಷಗಿರಿ ಮೊದಲು ಮರದ ಮೇಲೆ ಹತ್ತಿದ ಹತ್ತಿ ಒಂದು ಕೊಂಬೆಯನ್ನು ಹಿಡಿದ ರಾವಣ್ಣ ಅವನ ಹಿಂದೆ ಶ್ರೀನಣ್ಣ ಅವನ ಹಿಂದೆ ಹೀಗೆ ಈ ಮೂವರ ಭಾರದಿಂದ ಕೊಂಬೆ ನೆಲಕ್ಕೆ ಬಗ್ಗಿತು ಶೇಷಣ್ಣ ಕೊಂಬೆಯ ಕೊನೆಗೆ ಒಂದು ಹುರಿಯನ್ನು ಕಟ್ಟಿ ಹುರಿಯ ಇನ್ನೊಂದು ಕೊನೆಯನ್ನು ಪಂತೋಜಿಯ ಶಿಕೆಗೆ ಚೆನ್ನಾಗಿ ಬಿಗಿದ ಮೆಲ್ಲ ಮೂವರು ಹಿಂದಕ್ಕೆ ಸರಿದರೂ ಕೊಂಬೆ ಚಂಗನೆ ಮೇಲಕ್ಕೆಗರಿತು ಪಂತೋಜಿಯು ಅದರೊಡನೆ ಮೇಲ ಕೊಯ್ಯಲ್ಪಟ್ಟು ಅಲ್ಲಿಂದ ನೇತಾಡುತ್ತ ನೋವಿನಿಂದಲೂ ಭಯದಿಂದಲೂ ಅರಚಿಕೊಂಡು ಬಾಯಿ ಬಾಯಿ ಬಡಿದುಕೊಂಡ ಬೀದಿಯಲ್ಲಿ ಹೋಗುತ್ತಿದ್ದ ಜನ ಅವನನ್ನು ಆ ಪತ್ತಿನಿಂದ ಪಾರು ಮಾಡಿದರು ಇದನ್ನು ಕಂಡಿದ್ದರು ಮಕ್ಕಳ ಅದೃಷ್ಟ ಚೆನ್ನಾಗಿದ್ದುದರಿಂದ ಆ ದಿವಸ ಗುಂಡಪ್ಪನವರು ಊರಿನಲ್ಲಿರಲಿಲ್ಲ ಅವರು ಸರ್ಕಿಟ್ ಮುಗಿಸಿಕೊಂಡು ಬರುವ ವೇಳೆಗೆ ನಾಲ್ಕೈದು ದಿನ ಕಳೆದಿತ್ತು ಕಾಮಾಕ್ಷಮ್ಮನವರು ಪಂತೋಜಿಯ ಮನೆಗೆ ಹೋಗಿ ತಮ್ಮ ವಿಷಾದವನ್ನು ನಾಚಿಕೆಯನ್ನು ಹೇಳಿಕೊಂಡು ಆತನಿಗೆ ಒಂದಷ್ಟು ಹಣ್ಣು ಹಂಪಲು ಮೊದಲಾದ ಮರ್ಯಾದೆಗಳನ್ನು ಸಮರ್ಪಿಸಿ ಕ್ಷಮೆ ಪಡೆದು ಬಂದಿದ್ದರು ಆದರೂ ಗುಂಡಪ್ಪನವರಿಗೆ ವರ್ತಮಾನ ತಿಳಿಯದೇ ಇರಲಿಲ್ಲ ಅವರು ಅದನ್ನು ಯಾರ ಬಾಯಿಂದಲೋ ಕೇಳಿ ಮನೆಗೆ ಬಂದು ಹೆಂಡಿರೋ ಮಕ್ಕಳನ್ನು ಹುಚ್ಚುಹುಚ್ಚಾಗಿ ದಂಡಿಸಿದರು ಆದರೆ ದಂಡಿಸಿದವರು ದಂಡಿಸಿಕೊಂಡವರು ಎಲ್ಲರೂ ತಮ್ಮ ತಮ್ಮೊಳಗೆ ನಗದೇ ಇರಲಿಲ್ಲ ಸಂತೆ ವ್ಯಾಪಾರ ಇನ್ನೊಂದು ಕತೆ ಇದು ನಮ್ಮ ಅಜ್ಜಿ ಸಾಕಮ್ಮನವರು ಹೇಳುತ್ತಿದ್ದದ್ದು ಮುಳುಬಾಗಿಲಿನಲ್ಲಿ ಮಂಗಳವಾರ ಸಂತೆ ದಿವಸ ಅದು ಬಾರಿ ಸಂತೆ ಹತ್ತಾರು ಗ್ರಾಮಗಳಿಂದ ಜನ ಬರುತ್ತಿದ್ದರು ಸಂತೆಯ ಮಾಳ ಶೇಖದಾರರ ಮನೆಗೆ ಸುಮಾರು ಇನ್ನೂರು ಇನ್ನೂರ ಗಜ ದೂರ ಶೇಖದಾರರ ಮೂರನೆಯ ಮಗ ಶೀನಪ್ಪ ಸಂತೆಗೆ ಸೌತೆಕಾಯಿ ವ್ಯಾಪಾರ ಮಾಡಿದ ಆಗ ಆಣೆಗೆ ಆರು ಸೌತೆಕಾಯಿ ಬರುತ್ತಿದ್ದ ಕಾಲ ಅಂತಾದರಲ್ಲಿ ಶಿನಪ್ಪನು ಎರಡು ದುಡ್ಡು ಕೊಟ್ಟು ನಾಲ್ಕು ಕಾಯಿ ತೆಗೆದುಕೊಂಡು ಒಂದು ಕಾಯನ್ನು ಇನ್ನೊಂದು ಕಾಯಿಯನ್ನು ಕೊಸರು ಕೊಡೆಂದು ಕೇಳಿದ ಹಳ್ಳಿಯವನು ಕೊಂಚ ತಕರಾರು ಮಾಡಿದ ಒಂದು ಕಾಸನ್ನು ಕೊಟ್ಟಿದ್ದರೆ ಅವನು ಬಹುಶಃ ಇನ್ನೊಂದು ಕಾಯಿಯನ್ನು ಕೊಟ್ಟಿರುತ್ತಿದ್ದ ಶಿನಪ್ಪನವರು ಕಾಸು ಕೊಡುವ ಮನಸ್ಸಿಲ್ಲದೆ ತಾವೇ ಒಂದು ಕಾಯನ್ನು ಸಾಧಿಸಿಕೊಳ್ಳಬೇಕೆಂದು ಅವನ ಸೌತೆಕಾಯಿ ರಾಶಿಗೆ ಕೈ ಚಾಚಿದರು ಅವನು ಏನು ಸ್ವಾಮಿ ಹೀಗುಂಟೆ ಎನ್ನುತ್ತ ಅವರ ಕೈಗೆ ಅಡ್ಡವಾಗಿ ತನ್ನ ಕೈಯನ್ನೆತ್ತಿದ ಶೀನಪ್ಪನು ಆ ಕೂಡಲೇ ರಾಮಣ್ಣ ರಾಮಣ್ಣ ಎಂದು ಕೂಗು ಹಾಕಿದ ಆ ಕೂಗು ಮನೆಗೆ ತಲುಪಿತು ಮನೆಯಲ್ಲಿದ್ದ ರಾಮಣ್ಣನು ಶೇಷಣ್ಣನು ತಮ್ಮನಿಗೆ ಏನೋ ಆಪತ್ತು ಬಂದಿರಬೇಕೆಂದು ಸಂತೆಯ ಮಾಳಕ್ಕೆ ಓಡಿ ಓಡಿ ಅಲ್ಲಿಯ ಸಂದರ್ಭವೇನೆಂದು ವಿಚಾರ ಮಾಡಲು ನಿಲ್ಲದೆ ಶಿವಣ್ಣ ನಿಂತಿದ್ದ ಕಡೆಯ ಸೌತೆಕಾಯಿ ರಾಶಿಯ ಮೇಲೆ ನುಗ್ಗಿ ಆ ಕಾಯಿಗಳಷ್ಟನ್ನು ತಪತಪನೆ ಹಾಕಿ ಹಾಕಿಬಿಟ್ಟರು ಅಲ್ಲಿದ್ದ ಜನರಾದರೂ ಇದನ್ನು ಇವರನ್ನು ಮಾತನಾಡಿಸದೆ ಆ ಹಳ್ಳಿಯವನ ಕಡೆ ತಿರುಗಿ ಏನು ಹೋಗುತ್ತಿತ್ತಯ್ಯ ನಿನಗೆ ಇನ್ನೊಂದು ಕಾಯಿ ಕೊಟ್ಟಿದ್ದರೆ ಅವರು ಕೇಳೋದು ಹೆಚ್ಚು ನೀನು ಕೊಡೋದು ಹೆಚ್ಚು ಎಂದು ಅವನಿಗೆ ಮುಖಭಂಗ ಮಾಡಿದರು ಸಾಕಮ್ಮನವರು ಮೊಮ್ಮಗನಿಗೆ ಈ ಕಥೆಯನ್ನು ಹೇಳಿ ಇಂತಹ ರಾಕ್ಷಸರಯ್ಯ ನಿಮ್ಮ ತಾತಂದಿರು ನೀನು ಅವರನ್ನೆಲ್ಲಿಯಾದರೂ ಆ ಹೋತೀಯ ಎನ್ನುತ್ತಿದ್ದರು ಮೇಲಿನ ಕತೆಗಳು ನನ್ನ ತಾತಂದಿರ ಹುಡುಗತನದ್ದು ನಾನು ನೋಡುವ ವೇಳೆಗೆ ಅವರು ಮುಪ್ಪಿನ ಹತ್ತಿರ ಹತ್ತಿರಕ್ಕೆ ಬಂದಿದ್ದರು ಊರಿನಲ್ಲಿ ಗಣ್ಯರಾಗಿದ್ದರು ಶೇಖದಾರ ಗುಂಡಪ್ಪನವರ ಮನೆ ಮಾನ ಮರ್ಯಾದೆಗಳಿಗೂ ದಾನ ಧರ್ಮಗಳಿಗೂ ಹೆಸರುವಾಸಿಯಾಗಿತ್ತು ಆ ಮೂವರ ಜೀವಿತ ಕಥೆಗಳನ್ನು ಬೇರೆ ಬೇರೆಯಾಗಿ ನೋಡಬಹುದು